ಸ್ಥಾಪಕ ಧರ್ಮಸರ್ಮಸ್ವರೂ ಅವತಾರೃಷ್ಣ ವಸುದೆ ವೇವ ಕಂಸಾಣೋರ ೀ ಪರಮ ವಂದೇ ಜಗದ್ಗುರು ವ್ಯಾ ವಸಿಷ್ಠ ಪೌತ್ರಮಕಲ್ಮಷ ಪರಾಶರಾತ್ಮಜ ವಂದೇ ಶುಗತಾತಂತಪೋನಿ ಪಾಠ ಪ್ರತಿಬೋಧಿ ಭಗವ ನಾರಾಯಣೇನ ಸ್ಸೇನ ಗ್ರಿತ್ತುರಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾ ದಶ್ಯಾ ಅಂಬತ್ವಾ ಅನುಸಾಮಿ ಭಗವತೆ ಭವದ್ವೀ ಮೂರನೇ ಅಧ್ಯಾಯ ಹದಿನಾರನೇ ಮಂತ್ರ ಹೇಳಿ ರ್ತಿ ಚಕ್ರ ನಾನುವರ್ತಯತಿ ಹಯ ಅಘಾಯುರಿಂದ್ರಿ ರಾ ಮೋಘಂ ಪಾರ್ಥ ಸೀವತಿ ಯತ್ಮತಿರೇವ ಸ್ಯಾ ಆತ್ಮತೃಪ್ತ ಮಾನವ ಆತ್ಮನ್ಯೇ ಸಂತುಷ್ಟ್ಯ ವಿ ತೋ ನೇಹ ಕಶನ ನಾಭೂತು ಕ್ಷಿದರ್ಥವ್ಯಪಶ್ರಯ ತಮದಸಕ್ ಸತತ ಕಾರ್ಯಂಕರ ಅಶಕ್ತರ ಕರ್ಮ ಪರಮೋತಿ ಪೂರುಷ ಕರ್ಮಣ ಹಿ ಸಂಸಿ ಆಸ್ಥಿ ಜನಕಾಧಯ ಲೋಕಸಂಗ್ರಹಮೇವಾ ಸಂಪಶ್ಯ ಕರ್ತುಮರ್ಹಸಿ ರತಿ ತತ್ತದೇವೇತರೋಜನ ಸಣಂಕುರು ಲೋಕಸ್ತನುವರ್ತದೆ ಮೇ ಪಾಥಸ್ತಿ ಕರ್ತವ್ಯ ತ್ರಕುನ ನಾನೇವ ಚ ಕರ್ಮಿ ಹತ್ತಯ ಜಾತುಕರ್ಮಣ್ಯತಂದ್ರಿತ ಮಮ್ಮ ವರ್ತ್ಮನುವರ್ತ ಮನುಷ್ಯಾ ಪಾಥಸ ೀದೆಯರಿೋಕೇದ ಶಂಕರ ಚ ಕರ್ತ ಉಪಹನ್ಯಾ ಮಾ ಪ್ರ ಸಕ್ತ ಕರ್ಮ್ಯ ವಿವಾಂ ಸೋ ಯಿ ಭಾರತಿಯದ್ ವಿಷ್ಣ ಲೋಕಸ್ರಹಿಭೇದ ಜನೇದ ಅಜ್ಞಾನ ಕರ್ಮಸಿ ಜ್ಯೋಷೇತ್ಸವಕರ್ಮಿ ಯುಕ್ತ ಸರನ್ ಪ್ರಕೃತೆ ಕ್ರಿಯ ಗುಣೈ ಕರ್ಮಿ ಸರ್ವಹ ಅಹಂಕಾರ ವಿಮೂಾತ್ಮ ಹಮಿತಿ ಮೇತ ತುಮಾಹೋ ಗುಣಕರ್ಮ ವಿಭಾಗೋ ಗುಣಗುಣ ವರ್ತಂತೆ ಿತ್ನ ಸಜ್ಜತೆ ಪ್ರಕೃತೆರ್ಗುಣಸಮೂಾ ಸಜ್ಜನ್ ಗುಣಕರ್ಮಸು ತಾನ ಕೃತ್ಸ್ ಮಂದಾನ ತ್ಸ್ಬಿನ್ನ ವಿಚಾಳ ಮಹಿ ಸರ್ವಾ ಕರ್ಮಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿರ್ ನಿರ್ಮೋಭೂತ್ ಯುಧಸ್ವತ ಜ್ವರ ಸೊ ಈ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡು ಬಂದ್ವಿ bhagavanta sankhya ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬುದ್ಧಿಗೆ ಸಂಬಂಧಪಟ್ಟಂತಹ ಮತ್ತು ಯೋಗ ಅಥವಾ ಕರ್ಮಯೋಗಕ್ಕೆ ಸಂಬಂಧಪಟ್ಟಂತಹ ಈ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪಿಸಿದ ಮುಖ್ಯವಾಗಿ ಜ್ಞಾನ ಮತ್ತು ಜ್ಞಾನವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ತಕ್ಕಂಥದ್ದು ಈ ಎರಡು ವಿಷಯಗಳು ಕೂಡ ಬಂದು ಐವತ್ಮೂರನೆಯ ಅಧ್ಯಾಯ ಐವತ್ಮೂರನೆಯ ಮಂತ್ರದ ತನಕ ಅಲ್ಲಿ ಜ್ಞಾನದ ಕುರಿತಾಗಿ ಯೋಗದ ಕುರಿತಾಗಿ ವಿಚಾರಗಳು ಬಂದ ಮೇಲೆ ಇಂದ್ರಿಯ ನಿಗ್ರಹದ ವಿಚಾರವಾಗಿ ಬಂದ ಮೇಲೆ ಐವತ್ತ ನಾಲ್ಕನೆಯ ಮಂತ್ರದಿಂದ ಸ್ಥಿತ ಪ್ರಜ್ಞಾನ ಲಕ್ಷಣದ ಚಿಂತನೆ ನಡೆಯಿತು ಆ ಸ್ಥಿತ ಲಕ್ಷಣ ಚಿಂತನೆ ಏನು ಅಂತ ಹೇಳಿದ್ರೆ ಇಲ್ಲಿಯ ತನಕ ಯಾವ ಜ್ಞಾನವನ್ನು ನಾನು ಹೇಳ್ಕೊಂಡು ಬಂದಿದ್ದೇನೆಯೋ ಆ ಜ್ಞಾನವನ್ನು ತನ್ನ ಜೀವನದಲ್ಲೇ ಒಂದಾಗಿ ಮಾಡಿದಂತಹ ಆ ಜ್ಞಾನೀಯ ಜೀವನ ಯಾವ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದು ಅಪ್ಲಿಕೇಶನ್ ಆಫ್ ದಟ್ ಸೈನ್ಸ್ ಆ ಜ್ಞಾನವನ್ನು ಜೀವನದಲ್ಲಿ ಹೇಗೆ ನಾವು ಅಳವಡಿಸ್ತಕ್ಕಂಥದ್ದು ಆ ವಿಚಾರವಾಗಿ ನಡೀತು ಹೀಗೆ ಈ ಎರಡು ವಿಷಯ ಬಂದಾಗ ಇಲ್ಲಿ ಪದೇ ಪದೇ ಪದೇ ಪದೇ ಕೃಷ್ಣ ಒಂದು ಹೇಳ್ತಾ ಇದ್ದಾನೆ ಏನಪ್ಪ ಅಂದರೆ ಜ್ಞಾನದ ಸ್ತುತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಅದು ಹಾಗೆ ಇದು ಹೀಗೆ ಅದು ಇದ್ರೆ ಹಾಗೆ ಶ್ರೇಷ್ಠ ಹೀಗೆ ಶ್ರೇಷ್ಠ ಅಂತ ಜ್ಞಾನದ ಸ್ತುತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಮಧ್ಯ ಮಧ್ಯ ನೀನು ಯುದ್ಧ ಮಾಡು ನೀನು ಜಯಿಸು ನೀನು ಶತ್ರುಗಳನ್ನು ಜಯಿಸಿ ಇಡೀ ರಾಜ್ಯವನ್ನು ನೀನೇ ಅದನ್ನು ಅನುಭವಿಸು ಈ ಉಪದೇಶವನ್ನು ಮಾಡ್ತಾ ಇದ್ದಾನೆ ಇದು ಹೇಗೆ ಅಂದರೆ ನಿಮ್ಮ ಮುಂದೆ ನಾನು ಐನೂರು ರೂಪಾಯಿ ನೋಟಿಡ್ತೇನೆ ಸಾವಿರ ರೂಪಾಯಿ ನೋಟ್ ಇಡ್ತೇನೆ ಆಮೇಲೆ ಹೇಳ್ತೇನೆ ನೀನೇನು ಮಾಡಬೇಕಪ್ಪ ಅಂತ ಹೇಳಿದರೆ ಯಾವುದು ಬೇಕೋ ಅದನ್ನು ತಗೋ ಅನ್ನೋ ರೀತಿಯಲ್ಲಿ ಇಟ್ಬಿಟ್ಟು ನೀನು ಐನೂರು ರೂಪಾಯಿ ನೋಟೇ ತಗೋ ಅಂತ ನಾನು ಹೇಳ್ತೇನೆ ಫಸ್ಟ್ ಚಾಯ್ಸ್ ಥರ ಇಟ್ಬಿಟ್ಟು ಐನೂರು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟು ನಿಮ್ಮ ಮುಂದೆ ಇಟ್ಬಿಟ್ಟು ನೀನು ಐನೂರು ರೂಪಾಯಿ ನೋಟೆಯೇ ತಗೋ ಅಂತ ನಾನು ಹೇಳಿದರೆ ನೀವೇನು ಹೇಳ್ತೀರಾ ಚಾಯ್ಸ್ ಕೊಟ್ಟವನೋ ನೀನು ಸಾವಿರ ರೂಪಾಯೋ ಐನೂರು ರೂಪಾಯೋ ಯಾವುದು ಬೇಕೋ ಅದನ್ನ ಆರಿಸ್ಕೋ ಸಾವಿರ ರೂಪಾಯಿ ನನಗಿಷ್ಟ ಅದರಿಂದ ಹೆಚ್ಚು ಉಪಯೋಗ ಇದೆ ನಾನು ಅದನ್ನೇ ತಗೊಳ್ಳಲಿಕ್ಕೆ ನಾನು ಬಯಸಿದ್ರೆ ನೀನು ಎಲ್ಲ ಬಿಟ್ಟು ಐನೂರೇ ತಗೋ ಅಂತ ನನ್ಗೆ ಹೇಳ್ತೀಯಲ್ಲಪ್ಪಾ ಇದು ಯಾವ ನ್ಯಾಯ ಆ ರೀತಿಯಲ್ಲಿ ಇಲ್ಲಿ ಅರ್ಜುನನಿಗೆ ಭಾಸವಾಗಿದೆ ಅವನು ಕೇಳ್ತಾ ಇದ್ದಾನೆ ಮೊದಲನೆಯ ಮಂತ್ರದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ ಇದನ್ನ ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿರ್ ಜನಾರ್ದನ ತತ್ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ಜನಾರ್ದನ ಅನ್ನುವಂತಹ ಶಬ್ದವನ್ನ ಇಲ್ಲಿ ಅರ್ಜುನ ಕೃಷ್ಣನಿಗೆ ಬಳಸ್ತಾ ಇದ್ದಾನೆ ಈ ಜನಾರ್ದನ ಅನ್ನುವಂತಹ ಪದಕ್ಕೆ ಅರ್ಥ ಜನರಿಗೆ ತೊಂದರೆ ಕೊಡ್ತಕ್ಕಂಥವನು ಅಂತ ಎಲ್ಲ ರೀತಿಯಿಂದ ಇಲ್ಲಿ ಭಗವಂತ ಜನರಿಗೆ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ತದೆ ಯಾಕೆ ಅಂದರೆ ಒಳಗಡೆಯ ವಿಕಾಸವಾಗಲಿ ಅಂತ ಅರ್ಥ ಭಗವಂತ ತೊಂದರೆ ಕೊಡ್ತಕ್ಕಂಥದ್ದು ಮನುಷ್ಯರಿಗೆ ಆಂತರ್ಯದಲ್ಲಿ ವಿಕಾಸವಾಗಲಿ ಅಂತ ಅರ್ಥ ಅವರು ವಿಕಸನವನ್ನ ಹೃದಯದ ವಿಕಸನವನ್ನ ಹೊಂದಲಿ ಅಂತಕ್ಕಂಥ ಅಥವಾ ಈ ರಾಜಕೀಯದಲ್ಲೂ ಯಾರು ದರ್ಪದಿಂದ ಇರ್ತಾರೋ ಅವ್ರಿಗೂ ಕೂಡ ಆತ ತೊಂದರೆ ಕೊಡ್ತಾ ಇರ್ತಾನೆ ರಾಜನಾಗಿ ಆದ್ರಿಂದಲೂ ಕೂಡ ಆತ ಜನಾರ್ದನ ಹೀಗೆ ಅನೇಕ ರೀತಿಯಿಂದ ಆ ಭಗವಂತ ಜನಾರ್ದನಾಗಿ ಕೆಲಸ ಮಾಡ್ತಾ ಇರ್ತಾನೆ ಆದ್ರಿಂದ ಇಲ್ಲಿ ಅರ್ಜುನ ನನಗೆ ಈ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಸ್ ನನಗೆ ತೊಂದರೆ ಕೊಡ್ತಾ ಇದ್ಯಲ್ಲಯ್ಯಾ ಹೇ ಕೃಷ್ಣ ನೀನ್ ಹೇಳ್ತಾ ಇದೀಯ ಜ್ಞಾನ ಅಂತಕ್ಕಂಥದ್ದು ಶ್ರೇಷ್ಠವಾದದ್ದು ಆದರೆ ನೀನು ನನಗೆ ಮತ್ತೆ ಮತ್ತೆ ನನ್ನ ಯುದ್ಧವನ್ನೇ ಮಾಡು ಯುದ್ಧವನ್ನೇ ಮಾಡು ಅಂತ ಹೇಳ್ತಾ ಇದ್ದ ನಾನು ಕಾಡಿಗೆ ಹೋಗಿ ತಪಸ್ ಮಾಡಲಿಕ್ಕೂ ಬಿಡೋದಿಲ್ಲ ನನಗೆ ಸನ್ಯಾಸ ತೆಗೆದುಕೊಳ್ಳಲಿಕ್ಕೂ ನೀನು ಬಿಡೋದಿಲ್ವಲ್ಲಪ್ಪ ಏನು ಮಾಡೋದು ಯಾಕೆ ಪುನಃ ಪುನಃ ಘೋರೆ ಕರ್ಮಣಿ ನಿಯೋಜಿಸಿ ಮಾ ಅತ್ಯಂತ ಘೋರವಾದಂತಹ ಈ ಯುದ್ಧ ಸರ್ವನಾಶ ಮಾಡ್ತಕ್ಕಂತಹ ಈ ಯುದ್ಧ ಅಂತಕ್ಕಂಥ ಈ ಕರ್ಮದಲ್ಲಿ ಸಿಕ್ಕಾಕಿಕೊಳ್ಳುವಂತಹ ಈ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದೆಯಾ ನೀನು ಹೇಳು ದಯವಿಟ್ಟು ಹೇಳು ಇದಕ್ಕೆ ಕಾರಣವನ್ನು ಹೇಳು ಮತ್ತೆ ಈತ ಹೇಳ್ತಾ ಇದ್ದಾನೆ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸಿವಮೆ ತದೇಕಂ ಬದನಿಶ್ಚಿತ್ಯ ಏನ ಶ್ರೇಯೋಹ ಮಾಪ ವ್ಯಾಮಿಶ್ರೇಣೇವ ಅತ್ಯಂತ ಮಿಶ್ರವಾಗಿ ಇರುವಂತೆ ಕಾಣ್ತಕ್ಕಂತಹ ಒಂದಕ್ಕೊಂದು ಮಿಶ್ರವಾಗಿ ಇರ್ತಕ್ಕಂತಹ ಹಾಗೆ ಕಾಣ್ತಕ್ಕಂತಹ ನಿನ್ನ ಈ ಮಾತುಗಳಲ್ಲಿ ನನ್ನ ಬುದ್ಧಿಯನ್ನು ನೀನು ಮೋಹಕ್ಕೆ ಎಡೆಯನ್ನಾಗಿ ಮಾಡ್ತಾ ಇದ್ಯಾ ನಿನ್ನ ಈ ಮಿಶ್ರಭರಿತವಾದಂತಹ ಅದನ್ನು ಮಾಡು ಇದನ್ನು ಮಾಡು ಅಂತ ನೀನು ಹೇಳಿದ್ಯಲ್ಲ ಇದನ್ನ ಕೇಳಿ ನನ್ನ ಬುದ್ಧಿ ನಿಜವಾಗಿಯೂ ಈಗ ಭ್ರಮೆಯನ್ನು ಹೊಂದಿದೆ ಮೋಹಯಸೀವ ಭ್ರಮೆಯನ್ನು ಹೊಂದಿದೆಯೋ ಎಂಬಂತೆ ಇದೆ ಅದು ಕೂಡ ಅವನಿಗೆ ಡೌಟ್ ನನ್ನ ಬುದ್ಧಿಯೇ ಭ್ರಮೆಯನ್ನು ಹೊಂದಿದೆಯೋ ಅಥವಾ ನೀನೇ ಭ್ರಮಿತನಾಗಿದೆಯೋ ಅಂತ ನೀನೇ ಕನ್ಫ್ಯೂಸ್ ಆಗಿ ನನಗೆ ಏನೇನೋ ಹೇಳ್ತಾ ಇದೆಯೋ ಅಥವಾ ನಿನ್ನ ಒಂದು ವಾಕ್ಯಗಳನ್ನು ಕೇಳಿ ನನ್ನ ಬುದ್ಧಿಯೇ ಕನ್ಫ್ಯೂಷನ್ ಆಗಿದೆಯೋ ಅಂತ ಕನ್ಫ್ಯೂಷನ್ ಆದಾಗ ಅದೊಂದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಅನ್ನೋದು ಹಾಗೇನೆ ಎರಡು ರೀತಿಯಲ್ಲಿ ತೋರುತ್ತದ್ದು ನೀನೇ ಏನೇನೋ ಹೇಳ್ತಾ ಇದೆಯೋ ಅಥವಾ ನಾನೇ ಏನೇನೋ ಅರ್ಥ ಮಾಡ್ಕೊಂಡೋ ಅಂತ ಅರ್ಥವಾಗುವುದೇ ಇಲ್ಲ ಅದು ಹಾಗೆಯೇ ಆದರೂ ಕೂಡ ಇಲ್ಲಿ ಅರ್ಜುನನಿಗೆ ಶ್ರೇಯಸ್ಸಿನ ಆಸೆ ಇದೆ ನನಗೆ ಹೇಗಾದರೂ ಮಾಡಿ ನನ್ನ ಒಳಗಿನ ಬೆಳವಣಿಗೆ ಆಗಬೇಕು ಶ್ರೇಯಸ್ಸು ಉಂಟಾಗಬೇಕು ನನಗೆ ಆಧ್ಯಾತ್ಮಿಕ ಶ್ರೇಯಸ್ ಪ್ರೇಯಸ್ಸು ಅಂತ ಹೇಳಿದ್ರೆ ಭೌತಿಕವಾದಂತಹ ಉನ್ನತಿ ಅಭ್ಯುದಯ ಅಂತ ಹೇಳ್ತಾರೆ ಅದಕ್ಕೆ ರಾಜ್ಯ ಬೇಕು ಸಂಪತ್ತು ಬೇಕು ರಾಜನಾಗಬೇಕು ಸಾರ್ವಭೌಮನಾಗಬೇಕು ಎಲ್ಲರನ್ನು ಆಡಬೇಕು ಪತ್ನಿಯರು ಬೇಕು ಪುತ್ರರು ಬೇಕು ಇವೆಲ್ಲವೂ ಕೂಡ ಪ್ರೇಯಸ್ಸು ಇಷ್ಟವಾಗಿರ್ತಕ್ಕಂಥದ್ದು ಮನಸ್ಸಿಗೆ ಶ್ರೇಯಸ್ಸು ಅಂದರೆ ಆತ್ಮಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಆತ್ಮಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾವತ್ತೂ ಮನಸ್ಸಿಗೆ ಇಷ್ಟವಾಗಿರುವುದಿಲ್ಲ ಮನಸ್ಸಿಗೆ ಹಿತವಾಗಿರ್ತಕ್ಕಂಥದ್ದು ಆತ್ಮನಿಗೆ ಇಷ್ಟವಾಗಿರುವುದಿಲ್ಲ ಮನಸ್ಸು ಯಾವಾಗಲೂ ಕೂಡ ಪೇಟೆಯ ಸುತ್ತಿಯೇ ಅಭ್ಯಾಸ ಆದ್ರಿಂದ ಅದು ಬಯಸ್ತಕ್ಕಂಥದ್ದೇನು ನಾನು ಯಾವಾಗಲೂ ಆರಾಮಾಗೇ ಇರಬೇಕು ಕಷ್ಟಪಡಬಾರ್ದು ಸುಖವಾಗಿ ಇರಬೇಕು ಹೀಗೆ ಕೂತ್ಕೊಂಡೆ ಬ್ರ ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಆಹಾ ಅದು ಬರಲಿ ನನಗೆ ಅಂತ ಅದಕ್ಕೋಸ್ಕರ ಕೆಲಸವನ್ನು ನಾನು ಮಾಡಲಿಕ್ಕೆ ಇಷ್ಟವಿಲ್ಲ ನನಗೆ ಆದ್ರಿಂದ ಆದ್ರೆ ಇಲ್ಲಿ ಅರ್ಜುನಿಗೆ ಒಂದು ಪ್ರಾಮಾಣಿಕವಾದಂತಹ ಒಂದು ಆಕಾಂಕ್ಷೆ ಒಂದು ವ್ಯಾಕುಲತೆ ಇದೆ ಯಾವ ವ್ಯಾಕುಲತೆ ಅಂದ್ರೆ ಶ್ರೇಯಸ್ಸು ನನಗೆ ಬೇಕು ಅಂತ ನಾನು ಯಾವ ರೀತಿಯಲ್ಲಿ ಶ್ರೇಯಸ್ಸನ್ನು ಹೊಂದಬೇಕು ಎಂಬುದಾಗಿ ಯಾವುದನ್ನು ಮಾಡಿದ್ರೆ ನನಗೆ ಶ್ರೇಯಸ್ಸು ಉಂಟಾಗತ್ತೆ ಅಂತ ನಿನಗನ್ಸ್ತದೆಯೋ ಅದನ್ನ ನಿಶ್ಚಿತ್ಯ ನನಗೋಸ್ಕರ ನೀನು ನಿಶ್ಚಯವನ್ನು ಮಾಡಿ ಹೇಳು ಇದು ಯಾವ ರೀತಿಯಲ್ಲಿ ಅಂದರೆ ಕೃಷ್ಣ ಇಲ್ಲಿ ಅರ್ಜುನ ಈಗ ಮಿಲಿಟ್ರಿಯವರು ಇರ್ತಾರೆ ನೋಡಿ ಮಿಲಿಟ್ರಿಯವರ ಭಾಷೆಯೇ ಬೇರೆ ಮಿಲಿಟ್ರಿಯವರಿಗೆ ನೀವು ಚಾಯ್ಸ್ ಕೊಟ್ಟರೆ ದೇಶ ಹಾಳು ಮಾಡಿಬಿಡ್ತಾರೆ ಮಿಲಿಟ್ರಿಯವರಿಗೆ ಯಾವತ್ತು ನೀವು ಚಾಯ್ಸ್ ಕೊಟ್ಟರೆ ದೇಶ ಹಾಳಾಗುತ್ತೆ ಯಾಕೆ ಅಂದರೆ ಅವರಿಗೆ ಶಿಕ್ಷಣ ಟ್ರೈನಿಂಗ್ ಇರೋದು ಯಾವ ರೀತಿ ಅಂದರೆ ಹೋಗ್ಬೇಡ ಹೋಗು ಕೊಲ್ಲು ಇದೆರಡೇ ಗೊತ್ತಿರೋದು ರೀ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಮಾಡ್ಕೊಂಡು ಲೆಫ್ಟ್ ಅಂದ್ರೆ ಲೆಫ್ಟ್ ಕಾಲ್ ಇಡ್ಬೋ ರೈಟ್ ಅಂದ್ರೆ ರೈಟ್ ಕಾಲ್ ಇಡುವಂತ ಬಲ್ಗಾಲ್ ಇಡುವಂತ ಹಾಗೆ ಅವರ ಮನಸ್ಸನ್ನ ಅದನ್ನು ಅವರು ಟ್ರೈನಪ್ ಮಾಡ್ಕೊಂಡು ಬಂದಿರ್ತಾರೆ ಶಿಕ್ಷಿತವನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ ಈಗ ಅಂಥವ್ರಿಗೆ ನೀವು ಚಾಯ್ಸ್ ಕೊಟ್ರೆ ನೀನು ಬೇಕಾದರೂ ಯುದ್ಧ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು ಅಂತ ಹೇಳಿದ್ರೆ ಅವರಿಗೆ ತುಂಬ ಗಲಿಬುಲಿ ಉಂಟಾಗುತ್ತೆ ಅದೇ ಕಮ್ಯಾಂಡ್ರ್ ಬಂದ್ಬಿಟ್ಟು ಒಂದು ಹೇಳಿಬಿಟ್ರೆ ಅದು ತಪ್ಪೋ ಸರಿಯೋ ಮಾಡ್ತಾನೆ ನಿಮಿಷಾರ್ಥದಲ್ಲಿ ಮಾಡಿಬಿಡ್ತಾನ ಹಾಗೆ ಇಲ್ಲಿ ಅರ್ಜುನನ ಮನಸ್ಸು ನಿಜವಾಗಿಯೂ ಇಲ್ಲಿ ಭಗವಂತ ಗುರುವಾಗಿ ಅದ್ಭುತ ಗುರುವನು ಅವನು ಎರಡನ್ನೂ ಎರಡರ ಮೌಲ್ಯವನ್ನು ಇವನ ಮುಂದೆ ತೆರೆದಿಟ್ಟು ನಿನ್ನ ಶ್ರೇಯಸ್ಸನ್ನು ನೀನೇ ಆರಿಸ್ಕೋ ಅಂತ ಹೇಳಿ ಬಿಟ್ಟಿದ್ದ ಯಾವಾಗ ನಿನ್ನ ಶ್ರೇಯಸ್ಸನ್ನು ನೀನೇ ಆರಿಸ್ಕೋ ಅಂತ ಹೇಳಿ ಈ ರೀತಿಯಾಗಿ ಚಾಯ್ಸ್ ಕೊಟ್ಟನಲ್ಲ ಆಗ ಇವನಿಗೆ ಅದು ಪಥ್ಯವಾಗಲಿಲ್ಲ ಅಂತ ಇದು ಪಥ್ಯವಾಗಲಿಲ್ಲ ಅಯ್ಯೋ ನಾನು ಹೇಗೆ ಚಾಯ್ಸ್ ಮಾಡೋದು ಇದು ನಿಜವಾಗಿಯೂ ಕೂಡ ನಮ್ಮ ನಾನಾಗಲೇ ಹೇಳಿದಂತೆ ಶ್ರಗಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಮ ಜವಾಬ್ದಾರಿಯನ್ನು ನಾವು ಕೊಡವಿ ಹಾಕುವುದು ನಮ್ಮ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಬೇಕೆ ಹೊರತು ನಮ್ಮ ಅಪ್ಪ ಮಾಡಲಿ ನಮ್ಮಮ್ಮ ಮಾಡಲಿ ನಮ್ಮ ಗುರುಗಳು ಮಾಡಲಿ ಈ ರೀತಿಯ ಒಂದು ಮನೋಭಾವನೆ ನಾವು ಇಟ್ಕೊಳ್ಕೊಡುದು ನಮ್ಮ ಜವಾಬ್ದಾರಿ ನಮ್ಮದು ನಮ್ಮ ಏಳಿಗೆಯ ಅಭ್ಯುದಯದ ಶ್ರೇಯಸ್ಸಿನ ಜವಾಬ್ದಾರಿ ನಮ್ಮದು ನಮಗೇನು ಬೇಕೋ ಅದನ್ನು ಆಲೋಚನೆ ಮಾಡ್ತಕ್ಕಂತಹ ವಿವೇಚನೆ ಮಾಡ್ತಕ್ಕಂತಹ ಬುದ್ಧಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಮನುಷ್ಯನ ಹೆಚ್ಚುಗಾರಿಕೆ ಅಂದ್ರೆ ಅದೇನೆ ನಮ್ಮ ಶ್ರೇಯಸ್ ಯಾವುದು ಅದಕ್ಕೆ ಬೇಕಾದಂತಹ ಎಲ್ಲವನ್ನ ಭಗವಂತ ಇಲ್ಲಿಯೇ ತನಕ ವಿವರಿಸಿದ್ದಾನೆ ಆ ವಿವರಿಸಿದ ಮೇಲೆ ಪರಾಮರ್ಶೆ ಮಾಡತಕ್ಕಂತಹ ಬುದ್ಧಿ ಯಾರ್ದು ಅರ್ಜುನ ಪರಾಮರ್ಶೆ ಮಾಡಿದ ಮೇಲೆ ಒಂದು ನಿಷ್ಕರ್ಷ ಉಂಟಾಗತ್ತಲ್ಲ ಆ ಬುದ್ಧಿಯು ಕೂಡ ಅರ್ಜುನದ್ದೇ ಆದ್ರೆ ಈತ ತನಗೋಸ್ಕರ ನಿಶ್ಚಯವನ್ನು ಮಾಡಲಿಕ್ಕೆ ಹೆದರ್ತಾ ಇದ್ದಾನೆ ಹೆದರ್ತಾ ಇದ್ದ ಹೀಗೆ ಹೆದರಿಕೊಂಡು ಆತ ನನಗೇನು ಒಳ್ಳೇದಾಗುತ್ತೋ ನನ್ಗೆ ಗೊತ್ತಾಗಲ್ಲಪ್ಪ ಆದ್ರಿಂದ ಹೇ ಕೃಷ್ಣ ನೀನೇ ಹೇಳ್ಬಿಡೋ ನನಗೇನು ಒಳ್ಳೇದು ಅಂತ ನಿನಗನ್ಸತ್ತೆ ಅಂತ ಆ ಒಂದು ಏನದು ಜವಾಬ್ದಾರಿಯನ್ನ ಕೃಷ್ಣನ ತಲೆ ಮೇಲೆ ಹಾರಿಸ ಹಾಕ್ಬಿಟ್ಟ ಇದರಿಂದ ಕೃಷ್ಣನ ಮೇಲೆ ಒಂದು ಜವಾಬ್ದಾರಿ ಬಿದ್ದಿದೆ ಈಗ ಇವನಿಗೆ ನಿಶ್ಚಯವಾಗಿ ಏನ್ ಮಾಡಬೇಕು ಅದನ್ನು ಹೇಳಬೇಕು ಅಂತ ಆದ್ರೆ ಅಷ್ಟು ಸುಲಭವಾಗಿ ಭಗವಂತ ಬಿಟ್ಕೊಡೋದಿಲ್ಲ ಒಬ್ಬ ಉತ್ತಮನಾದಂತಹ ಒಬ್ಬ ಶಿಕ್ಷಕ ಶಿಷ್ಯನನ್ನ ಯಾವತ್ತೂ ಕೂಡ ಪರೋಪ ಆಗ್ಲಿಕ್ಕೆ ಬಿಡುವುದಿಲ್ಲ ಯಾವಾಗಲೂ ಕೂಡ ತನ್ನ ಮೇಲೆಯೇ ಈತ ನಿರ್ಭರನಾಗಬೇಕು ತನ್ನ ಮೇಲೆಯೇ ಈತ ತನ್ನ ನನ್ನ ಮೇಲೆ ನನ್ನ ತಲೆ ಮೇಲೆ ಈತ ಕೂತ್ಕೊಳ್ಬೇಕು ಅಂತ ಯಾವತ್ತೂ ಬಯಸುವುದಿಲ್ಲ ಹಾಗೆ ಮಾಡ್ತಾ ಹೋದರೆ ನಾಳೆ ಎಲ್ಲದಕ್ಕೂ ಇವನೇ ಬರ್ತಾನೆ ಕೃಷ್ಣ ನನಗೀಗ ಒಂದೇ ಒಂದು ಮದುವೆ ಸಾಕಾಗಿದೆ ಎರಡನೇ ಮದುವೆ ಮಾಡಿಕೊಳ್ಳೇನೋ ಅಂತೂ ಪರ್ಮಿಷನ್ ಕೇಳಿ ಕೃಷ್ಣನೇ ಬರ್ತಾನೆ ಹೇ ಕೃಷ್ಣ ಈಗ ಏನು ಮಾಡೋದು ನನ್ನ ಮಗ ಈ ರೀತಿಯಾಗಿ ಓಡೋಗ್ಬಿಟ್ಟ ಇನ್ನೊಬ್ಬರ ಜೊತೆಗೆ ಏನು ಮಾಡೋದು ಅದಕ್ಕೆ ಯಾವ ಒಂದು ಪ್ರಶ್ನೆಗೆ ಉತ್ತರವನ್ನು ತಾನೇ ಕಂಡುಕೊಳ್ಳಬೇಕಾಗಿತ್ತೋ ಅಂತ ಒಂದು ಕ್ಷುಲ್ಲಕವಾದಂತಹ ಉತ್ತರಕ್ಕೂ ಕೂಡ ನಾಳೆ ಈ ಜವಾಬ್ದಾರಿಯನ್ನು ಕೃಷ್ಣನ ಮೇಲೆ ಹಾಕುವಂತಹ ಸಂದರ್ಭ ಒದಗಿಬಿಡುತ್ತೆ ಯಾಕಂದರೆ ಅದು ನಾವು ನೋಡ್ತೇವೆ ಅದೊಂದು ಅಭ್ಯಾಸವಾಗಿ ಹೋಗ್ಬಿಡುತ್ತೆ ಈ ಮಕ್ಕಳನ್ನ ಕೆಲವರು ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿರ್ತಾರೆ ಅದೊಂದು ಅಭ್ಯಾಸವಾಗಿಬಿಟ್ ಹೋಗ್ಬಿಟ್ಟಿರುತ್ತೆ ಪ್ರತಿಯೊಂದು ಕೂಡ ನಾನು ಅವರಿಗೆ ತಂದೆ ತಾಯಿಗಳೇ ಮಾಡಬೇಕು ಅಪ್ಪ ಅಮ್ಮನೇ ಮಾಡಬೇಕು ಈ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿ ತಗೊಳದೇ ಇರತಕ್ಕಂಥ ಇರ್ರೆಸ್ಪಾನ್ಸಿಬಲ್ ಇದ್ರೆ ಅದು ಸರಿ ಹೋಗುವುದಿಲ್ಲ ಅದು ಒಳಗಡೆ ಬೆಳವಣಿಗೆ ಆಗುವುದಿಲ್ಲ ಹೀಗಾಗಿ ಕೃಷ್ಣ ಪುನಃ ನೋಡು ಯಾಕೆ ನಾನು ಈ ರೀತಿಯಲ್ಲಿ ನಿನಗೆ ಎರಡು ಮಾರ್ಗದ ವಿವರಣೆಯನ್ನು ಕೊಟ್ಟೆ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿ ಸಂಶಯ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಹಾಗೆ ಬರಬೇಕು ಅಂತ ಹೇಳ್ಬಿಟ್ಟೆ ಕೊಟ್ಟೆ ಯಾಕೆ ಅಂದರೆ ಮನಸ್ಸಿಗೆ ಆ ಕಸರತ್ತು ಕೊಡದೆ ಹೋದ್ರೆ ಮನುಷ್ಯ ಆಲೋಚನೆ ಮಾಡೋದೇ ಇಲ್ಲ ಈಗ ನಮ್ಮ ಸಮಾಜದಲ್ಲಿ ಅತ್ಯಂತ ಕೊರತೆಯಾಗಿರೋದು ಯಾವುದು ಅಂದರೆ ಆಲೋಚನೆ ಮಾಡ್ತಕ್ಕಂತಹ ಒಂದು ಕೆಲಸ ಯಾರಿಗೂ ಕೂಡ ಆಲೋಚನೆ ಮಾಡ್ತಕ್ಕಂತಹ ಕೆಲಸವೇ ಬೇಡ ಆಗಿದೆ ಇನ್ನೊಬ್ಬರು ಆಲೋಚನೆ ಮಾಡಿದ್ದರೆ ಅದನ್ನು ಬೇಕಾದ್ರೆ ಇವರು ಉಪಯೋಗಿಸ್ಕೊಡ್ತಾರೆ ಎರವಲಾಗಿ ಹಾಗಿದ್ರೆ ಭಗವಂತ ಕೊಟ್ಟಿರೋದೇನು ಈ ಬುದ್ಧಿ ನಿಜವಾಗಿಯೂ ಈ ಆಲೋಚನೆ ಆಗ್ತಕ್ಕಂಥದ್ದು ನಮಗೆ ಮಾತ್ರ ಆತ ಕೊಟ್ಟಿದ್ದಾನೆ ನೀವು ಪ್ರಾಣಿಗಳಿಗಿಂತ ಸ್ವಲ್ಪ ಮೇಲೆ ಅಂತ ಅದನ್ನು ನಾವು ಉಪಯೋಗಿಸ್ತಾ ಹೋದರೆ ಆಗ ಅವುಗಳಿಗೂ ನಮಗೂ ಎಲ್ಲಿದೆ ಆ ಸೀಮೆ ಆ ಬೌಂಡ್ರಿಯೇ ಇಲ್ಲ ಹೀಗಾಗಿ ಆ ಆಲೋಚನೆ ಮಾಡ್ತಕ್ಕಂತಹ ಒಂದು ಕೆಪ್ಯಾಸಿಟಿಯನ್ನು ನಾವೇ ಬೆಳೆಸ್ಕೊಡ್ಬೇಕು ಹಾಗೆ ಭಗವಂತ ಈ ಆಲೋಚನೆ ಮಾಡಲಿಕ್ಕೆ ಏನೇನು ಪರಿಕರಗಳು ಬೇಕೋ ಅದನ್ನು ಪುನಃ ಇನ್ನುಳಿದಂತಹ ಅಧ್ಯಾಯದಲ್ಲಿ ಅದನ್ನೇ ಕೊಡ್ತಾನೆ ಕೊನೆಗೂ ಆತ ಹೇಳೋದಿಲ್ಲ ಕೊನೆಗೂ ಆತ ಕೊಡ್ತಕ್ಕಂಥ ಮೆಸೇಜ್ ಏನು ಅಂದರೆ ನಿನಗೆ ಯಾವುದು ಇಷ್ಟವೋ ನಿನಗೆ ಏನು ಉಚಿತವೆಂದು ತೋರುತ್ತದೆಯೋ ಹಾಗೆ ಮಾಡ ಕೊನೆಗೂ ಆತ ಹೇಳೋದಾಗಿದೆ ಹೀಗೆ ಇಲ್ಲಿ ಭಗವಂತನ ಒಂದು ಟ್ರೈನಿಂಗ್ ಈ ಶಿಕ್ಷಣ ನಡೀತಾ ಆತ ಇವನ ಒಂದು ಪ್ರಶ್ನೆಗೆ ಆತ ಹೇಳ್ತಾ ಇದ್ದಾನೆ ಇಲ್ಲಿ ಈತ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಸ್ವಾರಸ್ಯಕರವಾಗಿದೆ ಹೇಗೆ ಯಾವ ರೀತಿಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದ್ರೆ ಈಗ ನಾನು ನಿಮ್ಗೆ ಹೇಳ್ತೇನೆ ಕೈ ತೊಳಿರಿ ಊಟ ಮಾಡಿ ಅಂತ ಈಗ ನೀವು ನನ್ನ ಪ್ರಶ್ನೆ ಕೇಳ್ತೀರ ಊಟ ಮಾಡಲೋ ಕೈ ತೊಳಿದೋ ಅಂತ ಹೇಳಿ ನಿಮ್ಮ ಪ್ರಶ್ನೆ ಸರಿಯೋ ತಪ್ಪೋ ನಾನು ನಿಮಗೆ ಎರಡೂ ಹೇಳಿದೆ ಕೈ ತೊಳೆದುಕೊಳ್ಳಿ ಊಟ ಮಾಡಿ ಅಂತ ಈಗ ನೀವು ಪುನಃ ಪ್ರಶ್ನೆ ಕೇಳ್ತೀರಾ ಏನ್ರಿ ನಾನು ಕೈ ತುಳಿಬೇಕಾ ಊಟ ಮಾಡ್ಬೇಕಾ ಆ ರೀತಿಯಲ್ಲಿ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡಿದ ಹಾಗ ಆಯ್ತು ಈಗ ಯಾವುದು ನನಗೆ ಶ್ರೇಯಸ್ಕರ ದಯವಿಟ್ಟು ನನಗೆ ಹೇಳು ಇಲ್ಲಿ ಯೋಗ ಅಂದ್ರೆ ಕರ್ಮ ಮಾರ್ಗವೋ ಶ್ರೇಯಸ್ಕರವೋ ಅಥವಾ ಜ್ಞಾನ ಜ್ಞಾನ ಮಾರ್ಗವೇ ಶ್ರೇಯಸ್ಕರವೋ ಅಂತ ಆಗ ಭಗವಂತ ಪುನಃ ಇನ್ನೊಂದಿಷ್ಟು ಕನ್ಫ್ಯೂಷನ್ ಮಾಡುವಂತಹ ವಾಕ್ಯಗಳನ್ನು ಅವನ ತಲೆಗೆ ಹಾಕ್ತಾನೆ ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನ ನನ್ನಿಂದ ಹೇ ಪಾಪರಹಿತನೇ ಅನಘ ಅಂದರೆ ಪಾಪರಹಿತನೇ ಈ ಮಾರ್ಗವನ್ನ ಮಾಡಬೇಕಂದ್ರೆ ನಿನ್ನಂತೆ ಪಾಪರಹಿತರಾಗಿರ್ಬೇಕು ಮೊಟ್ಟ ಮೊದಲನೆಯ ಕ್ವಾಲಿಟಿ ಒಬ್ಬ ಜಿಜ್ಞಾಸು ಈ ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ಅವನು ಪಾಪವನ್ನು ಮಾಡ್ತಾ ಇರ್ತಾನೆ ಆಧ್ಯಾತ್ಮ ಜೀವನವನ್ನು ನಡೆಸ್ತಾ ಇರ್ತಾನೆ ಅಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರವೇ ಇಲ್ಲಿ ಕೃಷ್ಣ ಅರ್ಜುನನ ಹೆಸರು ಈ ರೀತಿಯಲ್ಲಿ ಹಾಕದ ಅನಘ ಅಂತ ಹಾಕದ ಅಘ ಅಂದರೆ ಪಾಪ ಅನಘ ಅಂದರೆ ಪಾಪರಹಿತನೇ ಅಂತ ಅರ್ಥ ಪಾಪವನ್ನು ಮಾಡಬೇಡ ಅಂಥವನು ನೀನು ಶುದ್ಧನು ಹೀಗಾಗಿ ಹೇ ಪಾಪರಹಿತನೇ ಈ ಲೋಕದಲ್ಲಿ ಈ ವಿಷಯದಲ್ಲಿ ನೀನು ಕೇಳಿರ್ತಕ್ಕಂತಹ ಈ ವಿಷಯದಲ್ಲಿ ಹಿಂದೆ ನನ್ನಿಂದ ಆಗಲೇ ಹೇಳಲ್ಪಟ್ಟಿದೆ ಏನದು ಅಂದರೆ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾನಘ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾ ಜ್ಞಾನಯೋಗಿಗಳು ಅನುಸರಿಸತಕ್ಕಂತಹ ಯಾವ ಒಂದು ಸಾಂಖ್ಯ ಅಥವಾ ಜ್ಞಾನ ಅಂತಕ್ಕಂತಹ ಯಾವ ಒಂದು ಮಾರ್ಗವಿದೆಯೋ ಮತ್ತು ಕರ್ಮಯೋಗಿಗಳು ಯಾವ ಕರ್ಮಯೋಗವನ್ನು ನಡೆಸ್ತಾ ಇದ್ದಾರೆಯೋ ಆ ಒಂದು ಯೋಗ ಅಂತಕ್ಕಂತಹ ಎರಡು ಬಗೆಯ ನಿಷ್ಠೆ ಇದೆ ಅಂತ ಹೇಳಿದ ಈ ನಿಷ್ಠೆ ಅಂತ ಹೇಳಿದ್ರೆ ಏನದು ಅನ್ನೋದನ್ನ ನಾವು ಸ್ವಲ್ಪ ನೋಡಬೇಕಾಗಿದೆ ಯಾವುದದು ಯಾವ ಬಗ್ಗೆ ನಿಷ್ಠೆ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಈ ಮೂರನೇ ಅಧ್ಯಾಯದ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ನಿಮಗೆ ನೀಡ್ಬಿಡ್ತೇನೆ ಸಾಂಖ್ಯ ಮತ್ತು ಯೋಗ ಸಾಂಖ್ಯ ಅಂದ್ರೆ ಇಲ್ಲಿ ಸಾಂಖ್ಯ ಆ ಸಾಂಖ್ಯ ಅಲ್ಲ ಕಪಿಲ ಮುನಿಗಳು ಇಪ್ಪತ್ನಾಲ್ಕು ಇಪ್ಪತ್ತಾರ ತತ್ವಗಳು ಇರತಕ್ಕಂತಹ ಆ ಸಾಂಖ್ಯ ಅಲ್ಲ ಸಾಂಖ್ಯ ಅಂದ್ರೆ ಜ್ಞಾನ ಅಂತ ಅರ್ಥ ಯೋಗ ಅಂದ್ರೆ ಕರ್ಮಯೋಗ ಅಂತ ಅರ್ಥ ಇಲ್ಲಿ ಅರ್ಥ ಸಾಂಖ್ಯ ಮತ್ತು ಯೋಗ ಇದೆರಡೂ ಕೂಡ ವಿರುದ್ಧವಾದಂತಹ ಮಾರ್ಗಗಳಲ್ಲ ಅಂತಕ್ಕಂತಹ ವಂದನೆಯದು ಇದೆರಡು ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಸಾಧನೆಯ ಎರಡು ಮುಖಗಳು ಅಷ್ಟೇ ಅದಕ್ಕೆ ನಿಷ್ಠ ಅಂತ ಹೇಳಿತು ದ್ವಿಧ ನಿಷ್ಠ ಒಂದೇ ಸಾಧನೆಯ ಎರಡು ಮುಖಗಳು ಒಂದೇ ಸಾಧನೆಯನ್ನು ಎರಡು ಮುಖ ಇದೆ ಅದಕ್ಕೆ ಯಾರಿಗೆ ಯಾವ ರೀತಿಯಲ್ಲಿ ಯಾವ್ದು ಇಷ್ಟವೋ ಅದನ್ನು ತೆಗೆದುಕೊಂಡು ಅವ್ರು ಮಾಡ್ತಾರೆ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಇಷ್ಟವೋ ಅವ್ರಿಗೆ ಅದನ್ನು ತೆಗೆದುಕೊಂಡು ಮಾಡ್ತಾರೆ ಎರಡೂ ಕೂಡ ವಿರುದ್ಧವಲ್ಲ ಮತ್ತೆ ಎರಡರಲ್ಲೂ ಕೂಡ ಎಲ್ಲ ಬಗೆಯ ಕರ್ಮಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಾನು ಜ್ಞಾನಯೋಗಿ ಅದರಿಂದ ತೆಪ್ಪು ಕೂತ್ಕೊಳ್ತೇನೆ ಆಗೋಲ್ಲ ಜ್ಞಾನಯೋಗಿ ಆದವನು ಕೂಡ ಆ ಜ್ಞಾನ ನಿಷ್ಠೆ ಬರಬೇಕಾದ್ರೆ ಕರ್ಮ ಮಾಡಲೇಬೇಕು ಮಾಡಲೇಬೇಕು ಇಲ್ಲದೆ ಹೋದರೆ ಆತ ಜ್ಞಾನಕ್ಕೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾರಾಸಾಗಿ ಹೇಳ್ಬಿಟ್ಟು ಸಾಧ್ಯವೇ ಇಲ್ಲ ಇನ್ನು ಕರ್ಮಯೋಗಿಗಂತೂ ಕರ್ಮ ಮಾಡಲೇಬೇಕು ಆಯ್ತಾ ಅಥವಾ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಈ ಮೂರನೇ ಅಧ್ಯಾಯವನ್ನು ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಕರ್ಮದ ಬಗ್ಗೆ ಒಂದು ವೇಳೆ ಇಟ್ಕೊಳ್ಳೋಣ ಯಾವ ಕೆಲಸವನ್ನೂ ಮಾಡದೇ ಇರಲಿಕ್ಕೆ ಸಾಧ್ಯ ಅಂತ ಇಟ್ಕೊಳ್ಳೋಣ ಹಾರ್ಟ್ ಬೀಟನ್ನು ಇದು ಮಾಡಿಕೊಂಡು ಕಿವಿ ಕಣ್ಣು ಕೈ ಕಾಲು ಎಲ್ಲವನ್ನೂ ನಾನು ಬಂಧನದಲ್ಲಿರಿಸ್ಕೊಳ್ತೇನೆ ಅಂತ ಆ ಒಂದು ಸಾಧ್ಯತೆಯನ್ನು ಇಟ್ಕೊಳ್ಳೋಣ ಆದರೂ ಕೂಡ ಜನರು ಕೆಲಸ ಮಾಡದೇ ಹೋದರೆ ಅವರವರ ಒಂದು ಕೆಲಸ ಮಾಡದೇ ಹೋದರೆ ಈ ಲೋಕಕ್ಕೆ ತೊಂದರೆ ಉಂಟಾಗುತ್ತೆ ಈ ಲೋಕದ ಅವ್ಯವಸ್ಥೆಗೆ ಅದು ಕಾರಣವಾಗುತ್ತೆ ಆದ್ರಿಂದ ಕೂಡ ಈ ಸಾಮಾಜಿಕ ಅವ್ಯವಸ್ಥೆಯನ್ನು ತಡೆದುಕಡೆಗಟ್ಟಲಿಕ್ಕೋಸ್ಕರ ಈ ಕರ್ಮವನ್ನ ಮಾಡಲೇಬೇಕು ಅಂತಕ್ಕಂಥದ್ದು ಇನ್ನೊಂದು ಮತ್ತೆ ನಾಲ್ಕನೆಯದು ಏನು ಅಂತ ಹೇಳಿದ್ರೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಕೆಲಸ ಅಲ್ಲ ಅಂತಕ್ಕಂಥದ್ದು ಹಾಗಿದ್ರೆ ಯಾವುದದು ನಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಅಂದ್ರೆ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಇರ್ತಕ್ಕಂತಹ ಸ್ವಾರ್ಥ ಮತ್ತು ಅಹಂಕಾರ ಯಾವುದಿದೆಯೋ ಅದೇ ತೊಂದರೆ ಕೊಡ್ತಕ್ಕಂಥ ಕೆಲಸದಿಂದ ಯಾವ ತೊಂದರೆಯೂ ಯಾರಿಗೂ ಇಲ್ಲ ಕೆಲಸದಿಂದ ಯಾವಾಗಲೂ ಕೂಡ ಅಭಿವೃದ್ಧಿಯೇ ಉಂಟಾಗುತ್ತೆ ಪರಸ್ಪರ ತೊಂದರೆ ನಮ್ಮನ್ನ ಕೆಳಗೆ ಯಾವುದು ಅಂದ್ರೆ ಈ ಸ್ವಾರ್ಥ ನಮ್ಮಲ್ಲಿ ಇರ್ತಕ್ಕಂತಹ ಸ್ವಾರ್ಥ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಇದು ಮತ್ತೆ ಈ ಅಹಂಕಾರವನ್ನ ಗೆಲ್ಲಲಿಕ್ಕೆ ಬೇಕಾದಂತಹ ಯಾವ ಸ್ವಪ್ರಯತ್ನ ಇದೆಯೋ ಸೆಲ್ಫ್ ಎಫರ್ಟ್ ಅದಕ್ಕೆ ಬೇಕಾದಂತಹ ಆ ಸೆಲ್ಫ್ ಎಫರ್ಟ್ಗೆ ಪ್ರಯತ್ನ ಪ್ರತಿಯೊಬ್ಬನು ಮಾಡಲೇಬೇಕು ಆತ ಜ್ಞಾನಯೋಗಿ ಆಗಲಿ ಅವನಿಗೆ ಅಹಂಕಾರ ಇಲ್ಲ ಅಂತಲ್ಲ ಕರ್ಮಯೋಗಿಗೆ ಮಾತ್ರ ಅಹಂಕಾರ ಜ್ಞಾನಯೋಗಿ ಅಹಂಕಾರ ಇಲ್ಲ ಅಂತಲ್ಲ ಎಲ್ಲರಿಗೂ ಈ ಅಹಂಕಾರ ಅಂತಕ್ಕಂಥದ್ದು ಸಾಮಾನ್ಯ ಹೀಗಾಗಿ ಎಂದರೂ ಕೂಡ ಈ ಅಹಂಕಾರವನ್ನು ನಿಭಾಯಿಸ್ಲಿಕ್ಕೆ ಸ್ವಪ್ರಯತ್ನ ಮಾಡಬೇಕು ಆ ಸ್ವಪ್ರಯತ್ನದಲ್ಲಿ ಅನೇಕ ಬಗೆಯ ಸಾಧನೆಗಳನ್ನು ಮಾಡಬೇಕಾಗುತ್ತೆ ಈ ಸಾಧನಾ ಅನುಷ್ಠಾನಗಳೇ ಕರ್ಮ ಆದ್ರಿಂದ ಕೂಡ ಕರ್ಮ ಬೇಕೇ ಬೇಕು ಎಲ್ಲರಿಗೂ ಕೂಡ ಮತ್ತೆ ಈ ಕರ್ಮ ಅಂತಕ್ಕಂಥದ್ದು ಮಾನವನ ಜೀವನದ ದೈನಂದಿನ ಚಟುವಟಿಕೆಗಳಲ್ಲಿ ದಿನನಿತ್ಯದ ಚಟುವಟಿಕೆಗಳು ಅನೇಕ ಬಗೆಯ ಚಟುವಟಿಕೆಗಳಿರ್ತದೆ ಅದು ಸಾಮಾಜಿಕ ಆಗಿರ್ಬೋದು ನೈತಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಮಾನಸಿಕ ಆಗಿರ್ಬೋದು ಈ ಎಲ್ಲ ಸ್ಥರಗಳಲ್ಲಿಯೂ ಕೂಡ ಈ ಚಟುವಟಿಕೆಗಳನ್ನು ಅದರಲ್ಲಿ ಸ್ವಾರ್ಥ ಮತ್ತು ಅಹಂಕಾರವಿಲ್ಲದೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಈ ಎಲ್ಲ ಸ್ಥರಗಳಲ್ಲಿ ಹಾಗೆ ಅಭ್ಯಾಸವನ್ನು ಮಾಡಿಕೊಂಡು ಬರಬೇಕಾಗತ್ತೆ ಪ್ರತಿಯೊಬ್ಬ ಜೀವಿಯೂ ಕೂಡ ಆತ ಜ್ಞಾನದ ಮಾರ್ಗವನ್ನೇ ಅನುಸರಿಸ್ತಾ ಇರಲಿ ಅಥವಾ ಕರ್ಮದ ಮಾರ್ಗವನ್ನೇ ಅನುಸರಿಸ್ತಾ ಇರಲಿ ಅಥವಾ ಭಕ್ತಿಯ ಮಾರ್ಗವನ್ನೇ ಅನುಸರಿಸ್ತಾ ಇರಲಿ ಎಲ್ಲರಿಗೂ ಇದು ಬೇಕೇ ಬೇಕು ಆದ್ದರಿಂದ ಕೂಡ ಈ ಕರ್ಮ ಒಂದು ಸಾಧನೆಯ ಅಂಗವಾಗಿ ಇಲ್ಲಿ ಹೇಳಲೇಬೇಕಾಗಿರುತ್ತೆ ಆದ್ದರಿಂದ ಕರ್ಮ ಹೀಗೆ ಮಾಡಲೇಬೇಕಲ್ಲ ಹಾಗಿದ್ರೆ ಯಾವ ದೃಷ್ಟಿಯಿಂದ ಮಾಡೋಣ ಆ ಕೆಲಸವನ್ನು ಅಂದರೆ ಯಜ್ಞದ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡೋಣ ಯಜ್ಞದ ದೃಷ್ಟಿಯಿಂದ ಮಾಡಿದಾಗ ಆ ಯಾವ ಕೆಲಸಗಳು ಕೂಡ ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರವೇ ಆಗತ್ತೆ ಹೊರತು ನಮ್ಮ ಬಂಧನಕ್ಕೋಸ್ಕರ ಅವು ಆಗುವುದಿಲ್ಲ ಹೀಗಾಗಿ ಯಜ್ಞ ದೃಷ್ಟಿಯಿಂದ ಕೆಲಸ ಮಾಡೋಣ ಆದ್ದರಿಂದಲೂ ಕೂಡ ಎಲ್ಲ ಕೆಲಸಗಳು ಕೂಡ ಅವರವರ ಸ್ವಧರ್ಮ ಅದು ಅವರವರಿಗೆ ಅವಶ್ಯಕತೆ ಇದೆ ಮತ್ತೆ ಇನ್ನೊಂದು ದೃಷ್ಟಿಯಲ್ಲಿ ನೋಡುವುದಾದರೂ ಕೂಡ ಹಾಗಿದ್ರೆ ಯೋಗದಲ್ಲಿ ನೆನೆ ನಿಂತಿರ್ತಾನೆ ಒಬ್ಬ ಅಂತ ಇಟ್ಕೊಳ್ಳೋಣ ಎಕ್ಸ್ಪರ್ಟ್ ಯೋಗದಲ್ಲಿ ನೆನೆ ನಿಂತಿರ್ತಾನೆ ಅವನಿಗೂ ಕೂಡ ಕರ್ಮ ಬೇಕಾ ಯಾಕೆಂದ್ರೆ ಅವನಲ್ಲಿ ಅಹಂಕಾರವೂ ಇರಲ್ವಲ್ಲ ಅವನಿಗೂ ಕರ್ಮ ಬೇಕಾ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಅವನಿಗೆ ಕರ್ಮದಲ್ಲಿ ಎಂತಹ ಒಂದು ಉಪಯೋಗ ಇಲ್ಲದೆ ಹೋದರೂ ಕೂಡ ಅಹಂಕಾರವನ್ನು ತೆಗೆದು ಹಾಕಿಕೊಳ್ಳ ಹಾಕಿಕೊಡುವಂತಹ ಯಾವ ಪ್ರಯತ್ನವೂ ಅವನಿಗೆ ಬೇಕಾಗಿರುವುದಿಲ್ಲ ಆದ್ರಿಂದ ಅವನು ಮಾಡಬೇಕಾಗಿಲ್ಲ ಆದರೂ ಕೂಡ ಅದ ಮಾಡ್ತಾನೆ ಯಾಕೆ ಅಂದ್ರೆ ಮಾಡೋದ್ರಿಂದ ಅವನಿಗೆ ಏನು ನಷ್ಟವೂ ಇಲ್ಲ ಮಾಡದೆ ಹೋದ್ರೂ ನಷ್ಟ ಇಲ್ಲ ಮಾಡಿದ್ರು ನಷ್ಟ ಇಲ್ಲ ಆದ್ರಿಂದ ಮಾಡ್ತಾನ ಯಾಕೆ ಮಾಡ್ತಾನೆ ಅಂದ್ರೆ ತನ್ನನ್ನು ನೋಡಿಕೊಂಡು ಲೋಕ ಮಾಡಲಿ ಅಂತ ತನ್ನನ್ನು ನೋಡಿಕೊಂಡು ಲೋಕ ಅವರವರ ಕೆಲಸದಲ್ಲಿ ಅವರು ತೊಡಗಲಿ ಭಗವಂತನ ಅರ್ಪಣ ಬುದ್ಧಿಯಿಂದ ಮಾಡಲಿ ಸ್ವಾರ್ಥತೆಯನ್ನ ತೆಗೆದು ಮಾಡಲಿ ಆ ದೃಷ್ಟಿಯಿಂದ ಒಂದು ಉದಾಹರಣೆಯನ್ನ ಹಾಕೊಡ್ಲಿಕ್ಕೋಸ್ಕರ ಅವನು ಮಾಡ್ತಾನೆ ಮತ್ತೆ ಪುನಃ ಒಂದು ವೇಳೆ ಅರ್ಜುನ ಅಂತಹ ಯೋಗದಲ್ಲಿ ನೆಲ ನಿಂತ ನಿಷ್ಣಾತ ಆಗಿದ್ದ ಅಂತ ಇಟ್ಕೊಳೋಣ ನಾನು ಈ ಮೇಲೆ ಹೇಳಿದಂತೆ ಆದ್ರಿಂದ ಅವನಿಗೆ ಏನೀಗ ಯುದ್ಧ ಬೇಡ ಸರಿ ಅವನನ್ನ ತೆಗೆದು ಬಿಡೋಣ ಯುದ್ಧದಿಂದ ಕಳಿಸ್ಬಿಡೋಣ ಅಂದ್ರೂ ಹೇಗಿದ್ರು ಕೂಡ ಆತ ಯೋಗದಲ್ಲಿ ನೆಲೆ ನಿಂತಿದ್ದಾನೆ ಆದ್ರಿಂದ ಯುದ್ಧ ಮಾಡಿದ್ರೆ ತೊಂದರೆ ಏನು ಅಂತ ಇನ್ನೊಂದು ಪ್ರಶ್ನೆ ಆದ್ರಿಂದ ಯುದ್ಧವನ್ನೇ ಮಾಡಲಿ ಯಾಕೆ ಅಂದರೆ ಆತ ಯುದ್ಧ ಮಾಡದೆ ಹೋದರೆ ಈಗ ಯಾವ ಒಂದು ಪರಿಸ್ಥಿತಿ ಎದುರಾಗಿದೆಯೋ ಇಡೀ ಲೋಕಕಂಟಕ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಅದು ಆಗುವುದಿಲ್ಲ ಅಧರ್ಮ ನೆಲೆ ನಿಂತು ಬಿಡುತ್ತೆ ಹೀಗಾಗಿ ಆ ಧರ್ಮ ರಕ್ಷಣೆಗೋಸ್ಕರ ಈತ ಕೆಲಸ ಮಾಡಬೇಕು ತನಗೋಸ್ಕರ ಅಲ್ಲ ಯಾಕಂದ್ರೆ ತನ್ಗೋಸ್ಕರ ಆ ಕೆಲಸವನ್ನು ಬೇಕಾಗಿಲ್ಲ ಅಹಂಕಾರ ತ್ಯಾಗ ಮಾಡಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ ಹೀಗಾಗಿಯೂ ಅರ್ಜುನನಿಗೆ ಈಗ ಕರ್ಮ ಬೇಕೇ ಬೇಕು ಅಂತ ಆಯ್ತು ಇನ್ನೊಂದು ಹೇಳುವುದಾದ್ರೆ ಎಂತಹ ತಾಮಸಿಕನಾದರೂ ಕೂಡ ಕೆಲಸದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅನ್ನೋದು ನಾನು ಸತ್ವ ಶಾಲಿ ಅಲ್ಲಪ್ಪ ಬೇಡ ರಜೋಗುಣ ಶಾಲೆಯೂ ಅಲ್ಲ ಬೇಡ ಹಾಗಿದ್ರೆ ನಾನು ತಮೋ ಗುಣ ಶಾಲಿ ಅಂತ ಇಟ್ಕೊಳೋಣ ನಾನು ಒಪ್ಕೊಂಡ್ಬಿಡೋಣ ಸುಮ್ಮನೆ ಇದ್ಬಿಡ್ತೇನೆ ಅಂತ ಸುಮ್ಮನೆ ಇರಕ್ಕಾಗಲ್ಲ ಯಾಕೆ ಊಟ ಮಾಡಲೇಬೇಕಾ ತಮೋಗುಣಿಯಾದ್ರೂ ಊಟ ಮಾಡಲೇಬೇಕಾ ಆ ಊಟ ಮಾಡಬೇಕಾದ್ರೆ ಹೋಗ್ಲಿ ನಾನು ದುಡಿಯೋದಿಲ್ಲ ಅಂದ್ರೂ ಕೂಡ ಕೊನೆಗೆ ಯಾರಾದರೂ ಕೊಟ್ಟಂತಹ ಅನ್ನವನ್ನು ಬಾಯಿಗೆ ಹಾಕಿ ಜಯಲು ಬೇಕಾ ಹೋಗ್ಲಿ ಅದು ಮಾಡೋಲ್ಲ ಯಾರಾದರೂ ಜಗದ್ಬಿಟ್ಟೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟೆ ನನ್ನ ಬಾಯದು ಹಾಕ್ತಾರೆ ಅಂತಲೂ ಇಟ್ಕೊಂಡ್ಬಿಡೋಣ ಅಂತ ಒಂದು ಫೆಸಿಲಿಟಿಯು ಇದೆ ಅಂತ ಇಟ್ಕೊಂಡ್ಬೇಡೋಣ ಆದ್ರೂ ಕೂಡ ಕೊನೆ ನುಗ್ಗಬೇಕಾ ಅದನ್ನ ಜೀರ್ಣ ಮಾಡ್ಕೊಳ್ಬೇಕಾ ಅದು ಕೆಲಸ ತನಗೆ ಆದ್ರಿಂದ ಕೂಡ ಆದ ತಪ್ಪಿಸ್ಕೊಳ್ಳಿಕ್ಕೆ ಕೊನೆವರೆಗೂ ಆಗೋದಿಲ್ಲ ಅಂತಕ್ಕಂಥ ತಾತ್ಪರ್ಯ ಇಷ್ಟು ಹೇಳಿ ನಂತರ ಆ ಕೆಲಸವನ್ನ ಮಾಡುವುದಾದ್ರೆ ಯಾವ ಕೆಲಸವನ್ನ ಮಾಡುವುದು ಉಚಿತ ಅಂದ್ರೆ ತನ್ನ ಪಾಲಿಗೆ ಬಂದಂತಹ ತನ್ನ ಸ್ವಭಾವ ಹಾಗೂ ತನ್ನ ಕರ್ಮ ಏನಿದೆಯೋ ಅದಕ್ಕೆ ಸ್ವಧರ್ಮ ಅಂತ ಹೇಳ್ತಾರೆ ಆ ಸ್ವಧರ್ಮವನ್ನೇ ಅನುಸರಿಸಬೇಕು ಇನ್ನೊಬ್ಬರ ಧರ್ಮವನ್ನು ಅನುಸರಿಸುವುದು ಒಳ್ಳೆಯದಲ್ಲ ಅಂತರ್ತಾರೆ ಆ ಸ್ವಧರ್ಮ ಎಷ್ಟೇ ಕೆಟ್ಟದಾಗಿರಲಿ ಪರವಾಗಿಲ್ಲ ಎಷ್ಟೇ ದೋಷದಿಂದ ಕೂಡಿರಲಿ ಪರವಾಗಿಲ್ಲ ಆದರೂ ಕೂಡ ಆ ಸ್ವಧರ್ಮದಿಂದಲೇ ತನಗೆ ಶ್ರೇಯಸ್ಸು ಅನ್ನೋದನ್ನು ಆತ ಮನಗಂಡು ಅದರಲ್ಲಿ ಶ್ರದ್ಧೆಯನ್ನು ಇಟ್ಟು ಅದನ್ನೇ ಆತ ಈಶ್ವರಾರ್ಪಣಾ ಬುದ್ಧಿಯಿಂದ ಮಾಡ್ತಾ ಹೋಗಬೇಕು ಅನ್ನೋದೊಂದು ಅಂಶ ಕೊನೆಯದಾಗಿ ಈ ಸ್ವಧರ್ಮವನ್ನು ಅನುಸರಿಸತಕ್ಕಂತಹ ಸಂದರ್ಭದಲ್ಲೂ ಕೂಡ ಕಾಮ ಕ್ರೋಧಗಳು ಅದರಿಂದ ಪ್ರಚೋದಿತವಾಗಿ ಸ್ವಧರ್ಮವನ್ನು ಅನುಸರಿಸಬಾರದು ಅರ್ಜುನ್ ಕೆಲಸ ಏನೋ ಸ್ವಧರ್ಮ ಏನೋ ಯುದ್ಧ ಮಾಡೋದು ಯುದ್ಧವನ್ನ ಆತ ಕಾಮದಿಂದ ಮಾಡ್ದ ಅಂತ ಇಟ್ಕೊಳ್ಳೋಣ ಯಾವ ಕಾಮದಿಂದ ರಾಜ್ಯ ಬೇಕು ಅದು ತರವಲ್ಲ ಕ್ರೋಧದಿಂದ ಮಾಡ್ದ ಅಂತ ಇಟ್ಕೊಳ್ಳೋಣ ಈ ಧೃತರಾಷ್ಟ್ರ ಮಕ್ಕಳನ್ನೆಲ್ಲ ಬರ್ದು ಹಾಕ್ಬಿಡ್ತೀನಿ ನಾನು ಅಂತ ಅದೂ ಕೂಡ ಅವನಿಗೆ ಹಿತವಲ್ಲ ಅವನ ಶ್ರೇಯಸ್ಸಿಗೆ ಅದು ಹಿತವಲ್ಲ ಹೀಗಾಗಿಯೂ ಇಷ್ಟು ಅಂಶಗಳನ್ನ ಕಲೆಯಲ್ಲಿ ಇಟ್ಟುಕೊಂಡು ಈಗ ಇಲ್ಲಿ ಭಗವಂತ ಈ ಮೂರನೇ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾನೆ ಕರ್ಮಯೋಗದ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾನೆ ಈ ಕರ್ಮಕ್ಕೆ ನಾಲ್ಕು ಬಗೆಯ ಅವಸ್ಥೆಗಳು ಇರ್ತದೆ ಯಾವುದನ್ನು ನಾಲ್ಕು ಬಗೆಯ ಅವಸ್ಥೆಗಳು ಅಂತ ಹೇಳಿದ್ರೆ ಒಂದನೆಯದಾಗಿ ಯಾವ ಯಾವನೇ ಒಬ್ಬ ವ್ಯಕ್ತಿ ಕರ್ಮ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಕರ್ತೃತ್ವ ಬುದ್ಧಿ ಮತ್ತು ಕಾಮನೆ ಎರಡೂ ಇರುತ್ತೆ ಕರ್ತೃತ್ವ ಬುದ್ಧಿ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಬುದ್ಧಿ ಮತ್ತೆ ನನ್ಗದ್ಬೇಕು ನನ್ಗೆ ಇದ್ ಬೇಕು ನನ್ಗದಾಗ್ಬೇಕು ನನ್ಗೆ ಇದಾಗ್ಬೇಕು ಇದರಿಂದೇ ಆತ ಕರ್ಮ ಮಾಡೋದು ಇಂತಹ ವ್ಯಕ್ತಿ ಕರ್ಮವನ್ನು ಮಾಡಿದಾಗ ಒಂದು ವೇಳೆ ತನ್ನ ಕುಕರ್ಮ ಅಥವಾ ಕುಸಂಸ್ಕಾರಕ್ಕೆ ಒಳಗಾಗಿ ಕೆಟ್ಟ ಕೆಲಸಕ್ಕೆ ಆತ ತೊಡಗಿದರೆ ಆಗ ಅವನಿಗೆ ಅಧೋಗತೆ ಉಂಟಾಗುತ್ತೆ ಒಳ್ಳೆಯ ಸಂಸ್ಕಾರಕ್ಕೆ ಒಳಗಾಗಿ ಆತ ಒಳ್ಳೆಯ ಪುಣ್ಯ ಕೆಲಸವನ್ನು ಮಾಡಿದರೆ ಸ್ವರ್ಗಾದಿಗಳು ಅವನಿಗೆ ಸಿಗುತ್ತೆ ಇದು ಒಂದು ಥರದ ಕರ್ಮ ಎರಡನೇ ಥರದ ವ್ಯಕ್ತಿ ಇರ್ತಾರೆ ಅವರು ಹೇಗೆ ಅಂದರೆ ಅವರಲ್ಲಿ ಕರ್ತೃತ್ವ ಬುದ್ಧಿ ಇರುತ್ತೆ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥ ಕರ್ತೃತ್ವ ಬುದ್ಧಿ ಇರುತ್ತೆ ಕಾಮನೇ ಇರುವುದಿಲ್ಲ ನನಗೋಸ್ಕರ ಅಂತ ಇರೋದು ಪರರಿಗೋಸ್ಕರ ಅಂತ ಇರುತ್ತೆ ಅದು ಕಾಮನೆಯಲ್ಲ ಲೋಕಹಿತಕ್ಕೋಸ್ಕರ ಅಂತ ಇರುತ್ತೆ ಅದು ಕಾಮನೆಯಲ್ಲ ನನಗೋಸ್ಕರ ಅಂತ ಯಾವುದಿರುತ್ತೋ ಅದು ಕಾಮನೆ ಇದು ಯಾವ ರೀತಿಯ ವ್ಯಕ್ತಿ ಅಂತ ಹೇಳಿದ್ರೆ ಪರೋಪಕಾರಿಗಳು ನೈತಿಕ ಪ್ರಜ್ಞೆ ಉಳ್ಳವರು ಪರರ ದುಃಖವನ್ನು ಕಂಡು ಮರಕ್ತಕ್ಕಂತಹ ಜನರು ಇವರಲ್ಲಿ ಕರ್ತೃತ್ವ ಬುದ್ಧಿ ಇರುತ್ತೆ ನಾನು ಮಾಡ್ತಾ ಅಂತ ಆದರೆ ಕಾಮನೇ ಇರೋದಿಲ್ಲ ನನಗೆ ಈ ಒಂದು ಪ್ರಯೋಜನ ಮಾಡಿರೋದ್ರಿಂದ ನಾನು ಈ ಒಂದು ಇನ್ಸ್ಟಿಟ್ಯೂಟ್ ತೆರೆದು ಇದರಿಂದ ಇಷ್ಟು ಜನಕ್ಕೆ ಉಪಯೋಗ ಆಗಿರೋದ್ರಿಂದ ನನಗೆ ಏನೋ ಒಂದು ಲಾಭ ಆಗಲಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದುಬಿಟ್ಟು ನಾನು ಅಧಿಕಾರಕ್ಕೆ ಬರಲಿ ಅನ್ನುವಂಥ ಬುದ್ಧಿ ಇರೋದಿಲ್ಲ ಸುಮ್ಮನೆ ಇವನು ಬೇರೆಯವರ ಒಳತಿಗೋಸ್ಕರ ಕೆಲಸ ಮಾಡ್ತಾ ಹೋಗ್ತಾನೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಹ ವ್ಯಕ್ತಿಗಳು ಶ್ರೀರಾಮಕೃಷ್ಣರು ಭೇಟಿ ಮಾಡಿದಂತಹ ವ್ಯಕ್ತಿ ಈಶ್ವರಚಂದ್ರ ವಿದ್ಯಾಸಾಗರ್ ಇಂತಹ ವ್ಯಕ್ತಿ ಇನ್ನು ಮೂರನೇ ರೀತಿಯ ವ್ಯಕ್ತಿ ಇದ್ದಾರೆ ಅದನ್ನು ಇಲ್ಲೇ ಮುಂದೆ ಡಿಸ್ಕಸ್ ಮಾಡ್ತಾನೆ ಭಗವಂತ ಕಾಮನೆಯೇನೋ ಇದೆ ಆದ್ರೆ ಆ ಕಾಮನೆಯ ಪೂರ್ತಿಗೋಸ್ಕರ ಈತ ಕೆಲಸವೂ ಮಾಡೋದಿಲ್ಲ ಆದ್ರೆ ಮನಸ್ಸಿನಲ್ಲೇ ಮಂಡಿಗೆ ತಿಂತ ಇರ್ತಾನೆ ಇಂತಹ ವ್ಯಕ್ತಿಗೆ ಮಿಥ್ಯಾಚಾರ ಅಂತ ಭಗವಂತ ಇಲ್ಲಿ ಕರಿತಾನೆ ಮಿಥ್ಯಾಚಾರ ಅಥವಾ ಮಿಥ್ಯಾಚಾರಿ ಸೋಗಲಾಡಿ ಅನ್ನುವಂತಹ ಭಾಷೆಯಲ್ಲಿ ಭಗವಂತ ಇಲ್ಲಿ ಕರಿತಾನೆ ಮನಸ್ಸಿನಲ್ಲಿ ಆಸೆ ಇದೆ ಆದರೆ ಕೆಲಸ ಮಾಡೋದಿಲ್ಲ ಎಲ್ಲ ಬೇಕು ಆದರೂ ಕೆಲಸ ಮಾಡೋದಿಲ್ಲ ಇಂತಹ ವ್ಯಕ್ತಿ ನಾಲ್ಕನೆಯ ರೀತಿಯ ವ್ಯಕ್ತಿ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿ ಕರ್ಮಯೋಗದ ಆದರ್ಶ ವ್ಯಕ್ತಿ ಯಾರಿದು ಅಂದರೆ ಕರ್ತೃತ್ವ ಬುದ್ಧಿಯೂ ಅವರಲ್ಲಿಲ್ಲ ಯಾವ ಕಾಮನೆಯೂ ಕೂಡ ಅವರಲ್ಲಿಲ್ಲ ಆದರೂ ಕೆಲಸ ನಡೀತಾ ಹೋಗುತ್ತೆ ಅವರಿಂದ ಕೆಲಸ ನಿಲ್ಲಿಸೋದಿಲ್ಲ ನಾನು ಮಾಡಿದೆ ಅನ್ನುವಂಥ ಬುದ್ಧಿ ಅವರಲ್ಲಿಲ್ಲ ಅಳಿಸ್ ಹೋಗ್ಬಿಟ್ಟಿರುತ್ತೆ ಅವರ ಹಾಗೆ ನನಗಿದ್ ಬೇಕು ನನಗದು ಬೇಕು ಈ ಕೆಲಸ ಮಾಡೋದು ನನಗೆ ಹೀಗಾಗತ್ತೆ ಆ ಕೆಲಸ ಮಾಡೋದು ನನ್ಗೆ ಹೀಗಾಗತ್ತೆ ಅನ್ನುವಂತಹ ಒಂದು ಬಯಕೆ ಕೂಡ ಇಲ್ಲ ಅಂಥವರು ಅಂಥವರು ಕೃಷ್ಣನಂತಹ ವ್ಯಕ್ತಿ ಅವನೇ ಹೇಳ್ಕೊಂಡಿದ ಕೃಷ್ಣನಂತಹ ವ್ಯಕ್ತಿ ಈ ನಾಲ್ಕು ಬಗೆಯ ಅವಸ್ಥೆಗಳು ಈ ಕರ್ಮದಲ್ಲಿ ನಾವು ಕಾಣ್ತೇವೆ ಅದರ ಮುಂದೆ ಈ ಎರಡನೇ ಅಧ್ಯಾಯ ಆದ ತಕ್ಷಣ ಇನ್ನು ಉಳಿದಂತಹ ನಾಲ್ಕು ಅಧ್ಯಾಯಗಳು ಏನಿದೆಯೋ ಆ ನಾಲ್ಕು ಅಧ್ಯಾಯಗಳು ಕೂಡ ಕರ್ಮಯೋಗಕ್ಕೆ ಸಂಬಂಧಪಟ್ಟಂತೆ ಆರನೇ ಅಧ್ಯಾಯದವರೆಗೂ ಕೂಡ ಕರ್ಮಯೋಗವೇ ನಾವು ಧ್ಯಾನ ಯೋಗ ಅಂತ ಯಾವುದು ಹೇಳ್ತೇವ್ಯೋ ಅದೂ ಕೂಡ ಕರ್ಮಯೋಗಕ್ಕೆ ಸಂಬಂಧಪಟ್ಟು ಯಾಕೆ ಅಂದರೆ ಅದು ಕೂಡ ಮಾನಸಿಕ ಕರ್ಮ ನಂತರ ಅದಾದ ಮೇಲೆ ಬರುತ್ತೆ ಭಕ್ತಿಗೆ ಸಂಬಂಧಪಟ್ಟಂತಹ ಇನ್ನುಳಿದ ಆರು ಅಧ್ಯಾಯಗಳು ಅದಾದ ನಂತರ ಇನ್ನು ಉಳಿದ ಅಧ್ಯಾಯಗಳು ಏನಿದೆಯೋ ಅದರಲ್ಲಿ ಭಗವಂತ ಅತ್ಯಂತ ಇದನ್ನೆಲ್ಲ ಹಂತ ಹಂತವಾಗಿ ತಯಾರು ಮಾಡ್ತಾ ಕೊನೆಯಲ್ಲಿ ಆತ ಸಗುಣ ಬ್ರಹ್ಮದ ಉಪಾಸನೆ ಮತ್ತೆ ಅದರಲ್ಲೂ ಮನಸ್ಸು ಶುದ್ಧಿ ಆದಮೇಲೆ ನಿರ್ಗುಣ ಬ್ರಹ್ಮದ ಯಾವ ಒಂದು ತತ್ವ ಇದೆಯೋ ಜ್ಞಾನ ಅದಕ್ಕೆ ಆ ಮನಸ್ಸನ್ನು ಸರಿ ಮಾಡುವಂತೆ ಅಲ್ಲಿ ಉಪದೇಶ ಮಾಡ್ತಾನೆ ಕೇವಲ ಆತ್ಮತತ್ವ ಆತ್ಮತತ್ವಕ್ಕೆ ಸಂಬಂಧಪಟ್ಟಂಥ ವಿಷಯಗಳೆಲ್ಲ ಕೊನೆಯೇ ಬರತಕ್ಕಂಥದ್ದು ಹೀಗೆ ಈ ಭಗವದ್ಗೀತೆಯ ಅಧ್ಯಾಯವನ್ನು ಅವನು ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ಆತ ಅಲ್ಲಿ ಉಪದೇಶ ಮಾಡಿಕೊಂಡು ಹೋಗ್ತಾನೆ ಓಂ ಪೂರ್ಣಮದಃಪೂರ್ಣಮೇದಂಬೂರ್ನಾಥ್ ಪೂರ್ಣಮುಧತೆ ಪೂರ್ಣಸ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು ಮುಂದಿನ ಶುಕ್ರವಾರ ಉಪನ್ಯಾಸ ಇರೋದಿಲ್ಲ ಅದರ ಮುಂದಿನ ಶುಕ್ರವಾರ ಇರ್ತೆ